ಓರುಭ್ಯೋ ನಮಃ ಹರಿ ಓಣೇಶಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂ ಪಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃಪುನಃಸ್ಮೃತಿಪುರಲರುಗವತ್ಪಾದ ಶಂಕರ ಲೋಕ ಶಂಕರ ಆಕರ ಭಗವತ್ಪಾದಿ ಸುಕ್ತ ಶ್ರೀ ಶ್ರೀ ಸಚ್ಚಿದಾರ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ನಮಿಸುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದಾಂತ ವಾರಿದಿಗಳು ವಜ್ರ ವೇದಾಂತಿಗಳು ವೇದಬ್ರಹ್ಮರೂವಾದಂತಹ ವಿದ್ವಾನ್ ಡಾಕ್ಟರ್ ಕೆ ಸುಬ್ರಹ್ಮಣ್ಯ ಶರ್ಮರ ಪದ ನಮಿಸುತ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧ ಇದನ್ನು ಅದರಲ್ಲಿ ಇಪ್ಪತ್ತಾರನೇ ಶ್ಲೋಕವನ್ನು ಇವತ್ತು ನೋಡೋಣ ಆತ್ಮನೋ ವಿಕ್ರಿಯಾ ನಾಸ್ತಿ ಬುದ್ಧೇರ್ಬೋಧೋ ನಜಾತ್ವಿತಿ ಜೀವಸ್ಸರ್ವಲಂ ಜ್ಞಾಪ ಕರ್ತ ದ್ರಷ್ಟೇತಿ ಮುಹ್ಯತಿ ಆತ್ಮನಃ ವಿಕ್ರಿಯ ನಾಸ್ತಿ ಆತ್ಮನಿಗೆ ಯಾವಾಗಲೂ ವಿಕಾರವಿಲ್ಲ ಬುದ್ಧೇ ಬೋಧೋ ನ ಜಾತು ಇ ಬುಧಿಗೆ ಯಾವಾಗಲೂ ಚೈತನ್ಯವಿಲ್ಲ ಬೋಧ ಅಂದರೆ ಪ್ರಜ್ಞೆ ಬುದ್ಧಿಗೆ ಸ್ವಂತ ಚೈತನ್ಯ ಇಲ್ಲ ಇಲ್ಲ ಅಂತ ಹೇಳ್ತಾರಲ್ಲ ಬಯ್ಯುವಂತ ಶಬ್ದ ಅಂದರೆ ಪ್ರಜ್ಞೆ ಇಲ್ಲ ಅಂಥೇಳಿ ಹಾಗೆ ಬುದ್ಧಿಗೆ ಯಾವಾಗಲೂ ಚೈತನ್ಯ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ಸ್ವಂತ ಆತ್ಮನಿಗೆ ವಿಕಾರ ಎನ್ನುವಂಥದ್ದಿಲ್ಲ ಜೀವ ಸರ್ವಮಲಂ ಜ್ಞಾತ್ವ ಜೀವನು ಸರ್ವ ದೋಷಗಳನ್ನು ಅರಿಯುತ್ತಾ ಕರ್ತ ದೃಷ್ಟೇತಿ ಮುಖ್ಯತೆ ನಾನು ಮಾಡುವಾತನು ನಾನು ಕಾಣುವಾತನು ಅಂತೇಳಿ ಭ್ರಾಂತನಾಗ್ತಾ ಇದ್ದಾನೆ ಕರ್ತ ದ್ರಷ್ಟ ಇತಿ ಮುಖ್ಯತಿ ಮೋಹಗೊಂಡಿದ್ದಾನೆ ಮೋಹಗೊಳ್ತಾ ಇದ್ದಾನೆ ಇಲ್ಲಿ ಕರ್ತ ಅಂತ ಹೇಳಿದರೆ ಜ್ಞಾತ ಎನ್ ಅಂತೇಳಿ ಕೂಡ ಹೇಳ್ತಾರೆ ಕೆಲವು ಪಾಠಾಂತರ ಇದೆ ತಾನೇ ತಿಳ್ಕೊಳ್ಳುವವನು ತಾನೇ ನೋಡುವವನು ತಿಳಿಯುವವನು ಅಂಥೇಳಿ ಅಂದುಕೊಳ್ತಾನೆ ಭ್ರಮೆಗೊಳ್ತಾನೆ ಅಂಥೇಳಿ ಹಾಗೆಯೇ ದೋಷ ಸರ್ವಮಲಂ ಅಂತೇಳಿ ಬಿಡಿಸಿದರೆ ಅಲ್ಲಿ ಜೀವ ಸರ್ವಮಲಂ ಜ್ಞಾತ್ವ ಉಪಾಧಿಯಲ್ಲಿರುವ ಸರ್ವಕರ್ತೃತ್ವ ಕರ್ತೃತ್ವಭೋಕ್ತೃತ್ವ ಪ್ರಯುಕ್ತವಾದ ದೋಷಗಳೆಲ್ಲವನ್ನೂ ಕೂಡ ತಾನು ಕಾಣ್ತಾ ಇದ್ದರೂ ಅವುಗಳ ದೋಷವು ತನ್ನಲ್ಲಿ ಉಂಟು ಅಂತೇಳಿ ಭಾವಿಸಿಕೊಳ್ಳುತ್ತಾನೆ ಅಂತೇಳಿ ಅರ್ಥ ಆಗ್ತದೆ ಹ್ಞೂ ಸರ್ವಮಲಂ ಜ್ಞಾತ್ವ ಎಲ್ಲ ದೋಷಗಳನ್ನು ತಿಳಿದು ಜೀವನು ತಿಳಿತಾನ ಅಂತೇಳಿ ಆಗ್ತದೆ ಅದಕ್ಕೆ ಯಾವ ರೀತಿ ಬಿಡಿಸ್ಬೇಕು ಅದನ್ನು ಸರ್ವಂ ಅಲಂ ಅಂಥೇಳಿ ಬಿಡಿಸ್ಕೊಂಡ್ರೆ ಎಲ್ಲವನ್ನೂ ಸ್ಪಷ್ಟವಾಗಿ ನೋಡುತ್ತಿದ್ದರು ಅಂಥೇಳಿ ಅರ್ಥ ಆಗ್ತದೆ ಸರ್ವಂ ಎಲ್ಲವನ್ನು ಅಲಂ ಜ್ಞಾತ್ವ ಎಲ್ಲವನ್ನು ಕಂಡ್ರು ಕೂಡ ಅಂಥೇಳಿ ಎಲ್ಲ ದೋಷವನ್ನು ಕಂಡಲ್ಲ ಸರ್ವಂ ಅಲಂ ಅಲ್ಲ ಸರ್ವಂ ಅಲಂ ಸರ್ವವನ್ನು ಎಲ್ಲವನ್ನು ಸಾಕಷ್ಟು ನೋಡಿದರೂ ಕೂಡ ಅವನು ತಾನೇ ಮಾಡುವನು ತಾನೇ ನೋಡುವವನು ಅಂಥೇಳಿ ಮೋಹಗೊಳ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಞೂ ಭ್ರಾಂತನಾಗ್ತಾಯಿದ್ದಾನೆ ಅಂತೇಳಿ ಆತ್ಮನು ವಿಕ್ರಿಯ ನಾಸ್ತಿ ಬುದ್ಧೇರ್ಬೋಧೋ ನ ಜಾತ್ವೀ ಜೀವಸರ್ವಮನ ಜ್ಞಾತ್ವಾ ಕರ್ತಾ ದ್ರಷ್ಟೇತಿ ಮುಖ್ಯತಿ ಆತ್ಮನಿಗೆ ವಿಕಾರವು ಬುದ್ಧಿಗೆ ಜ್ಞಾನವು ಯಾವಾಗಲೂ ಇಲ್ಲ ಜೀವನು ಎಲ್ಲವನ್ನೂ ತಿಳಿದು ಭ್ರಮೆಯಿಂದ ನಾನು ಮಾಡುವವನು ನಾನು ನೋಡುವವನು ಅಂತೇಳಿ ಬಹಳವಾಗಿ ಮೋಹಗೊಳ್ಳುತ್ತಾನೆ ಅಂಥೇಳಿ ಆತ್ಮನಲ್ಲಿ ಸ್ವತಃ ಕಾರ್ಯವಿಲ್ಲ ಆತ್ಮನಃ ವಿಕ್ರಿಯ ಕ್ರಿಯೆ ಇಲ್ಲ ಬುದ್ಧಿಗೆ ನಾನು ತಿಳಿಯುತ್ತೇನೆ ಮೊದಲು ಭಾವಿಸಲು ಸ್ವತಃ ಶಕ್ತಿ ಇಲ್ಲ ಬುದ್ಧೇ ಬೋಧ ನ ಜಾತು ಆದರೆ ಜೀವರು ಮೋಹಾವೃತವಾಗಿ ತಾನೇ ನೋಡುವನು ತಿಳಿಯುವನು ಅಂತೇಳಿ ಭ್ರಾಂತಿಗೊಳ್ಳುತ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಮನುಷ್ಯನ ಬುದ್ಧಿಗೆ ಸ್ವತಃ ಚಿಂತಿಸುವ ಅಥವಾ ಆಲೋಚಿಸುವ ಶಕ್ತಿ ಇಲ್ಲ ಯಾಕಂತೇಳಿದ್ರೆ ಅದು ಜಡ ಮತ್ತು ಅಚೇತನವಾದದ್ದು ಅದು ಶಕ್ತಿಯ ಸಂಪರ್ಕವಿಲ್ಲದೆ ಹೇಗೆ ಬಲ್ಬು ಬೆಳಗಲಾರದು ಅದೇ ರೀತಿಯಲ್ಲಿ ಬುದ್ಧಿಗೆ ಆತ್ಮನ ಸಂಪರ್ಕವಿಲ್ಲದೆ ಆಲೋಚಿಸುವಂಥ ಶಕ್ತಿ ಇಲ್ಲ ಆತ್ಮವು ಜ್ಞಾನ ಸ್ವರೂಪವೇ ಅದಕ್ಕೆ ಮನಸ್ಸಿನ ಚಿಂತೆಯ ಬುದ್ಧಿಯ ಯೋಚನೆಗಳ ಲೇಪ ಇಲ್ಲ ಹೇಗೆ ವಿದ್ಯುತ್ತಿಗೆ ಫ್ಯಾನು ತಿರುಗುವ ಅಥವಾ ಇಸ್ತ್ರಿಪೆಟ್ಟಿಗೆ ಬಿಸಿಯಾಗುವ ಅಥವಾ ಬಲ್ಪು ಉರಿಯುವ ಕರ್ಮದ ಒಂದು ಲೇಪ ಇಲ್ವೋ ಅದೇ ರೀತಿಯಲ್ಲಿ ವಿದ್ಯುತ್ತಿಗೆ ಯಾವುದಾದರೂ ಸರಿ ಯಾವ ಸಲಕರಣೆ ಇಲ್ಲಾದರೂ ಅದನ್ನು ಹರಿಯುತ್ತದೆ ಅದಕ್ಕೇನು ಭೇದ ಇಲ್ವೋ ಅದೇ ರೀತಿಯಲ್ಲಿ ಆತ್ಮ ಕೂಡ ಮನಸ್ಸಿನ ಚಿಂತೆ ಅಥವಾ ಬುದ್ಧಿಯ ಯೋಚನೆಗಳ ಲೇಪ ಅದಕ್ಕಿಲ್ಲ ದೇಹ ಮಾಡುವ ಕಾರ್ಯಗಳಿಂದ ಅದಕ್ಕೆ ಊನವಿಲ್ಲ ಆಯಾ ಕಾರ್ಯಗಳನ್ನು ಶರೀರ ಮಾಡಿದರೂ ಕೂಡ ಅದಕ್ಕೇನು ಕುಂದಿಲ್ಲ ಆತ್ಮದ ಪ್ರತಿಬಿಂಬ ಮನಸಿನಲ್ಲಿ ಬಿಂಬಿಸಿದಾಗ ಅದು ಅಜ್ಞಾನದಿಂದ ತನ್ನ ನಿಜಸ್ವರೂಪವನ್ನು ಮರೆತು ಅವುಗಳ ಕಷ್ಟ ತನ್ನದೇ ಅಂತೇಳಿ ಅಂದುಕೊಂಡು ದುಃಖ ಹೀಗೆ ತಾನೇ ನೋಡುವವ ಅನುಭವಿಸುವವ ಮೊದಲಾದ ತಪ್ಪು ಭಾವನೆಗಳು ಅಹಂಕಾರ ಮಮಕಾರ ನಾನು ನನ್ನದಿನತಕ್ಕಂಥದ್ದು ಅಥವಾ ಜೀವನದಲ್ಲಿ ಅಜ್ಞಾನದಿಂದಾಗಿ ಇವೆಲ್ಲ ಕೂಡ ಉದ್ಭವಿಸ್ತದೆ ಯಾವುದು ತಪ್ಪು ಭಾವನೆಗಳು ಅಹಂಕಾರ ಅಥವಾ ಜೀವನಲ್ಲಿ ನೋಡಿ ಅಂತಃಕರಣದಲ್ಲಿ ಒಂದು ಅಹಂ ಎನ್ನತಕ್ಕಂಥದ್ದು ಅದಕ್ಕೆ ಜೀವ ಅಂತೇಳಿ ಹೇಳುವಂಥದ್ದು ನಾನು ನಾನು ನಾನು ಅಂತೇಳಿ ಹೇಳುವಂಥದ್ದು ಅದರಲ್ಲಿ ಅಜ್ಞಾನದಿಂದಾಗಿ ಇವೆಲ್ಲ ಈ ತಪ್ಪು ಭಾವನೆಗಳು ನಾನು ನೋಡುವ ನಾನು ಮಾಡುವ ಅಂತೇಳಿ ಈ ಅಹಂ ಎನ್ನುವ ಅಂತಃಕರಣದಲ್ಲಿ ಉಂಟಾಗ್ತದೆ ಅಹಂ ಚಿತ್ತ ಬುದ್ಧಿ ಮನಸ್ಸು ನಾಲ್ಕು ಅಂತಃಕರಣ ಚತುಷ್ಟಯ ಅಂತೇಳಿ ಹೇಳ್ತಕ್ಕಂಥದ್ದು ಚಿತ್ತ ಬುದ್ಧಿ ಮನಸ್ಸುಗಳ ಯೋಚನೆಗಳು ಇವೆಲ್ಲ ಆತ್ಮನ ಪ್ರೇರಣೆ ಅಂದರೆ ಆತ್ಮಶಕ್ತಿ ಇದ್ದರೆ ಮಾತ್ರ ನಡೆಯುತ್ತದೆ ಅಷ್ಟೆ ಇಲ್ಲ ಎದುರಿಲ್ಲ ಆದರೂ ಕೂಡ ಅದು ಕೂಡ ಇದೆಲ್ಲ ನಾನೇ ಮಾಡೋದು ನಾನೇ ಮಾಡ್ತಾಯಿದ್ದೇನೆ ಅಂತೇಳಿ ಅಹಮ್ಮೆನತಕ್ಕಂಥ ಕರ್ಣ ಹೇಳ್ತದೆ ಸಕಲ ವಿಧವಾದ ಚಂಚಲತೆಗೂ ಸಹ ಅಚಲವಾದ ಆತ್ಮವೇ ಆಧಾರ ಅಧಿಷ್ಠ ಮೂಲ ಸಾಗರದಲ್ಲಿ ಏಳತಕ್ಕಂಥ ಅಲೆಗಳಂತೆ ಈ ಸಂಸಾರದ ನಾಮ ರೂಪಗಳೆನ್ನತಕ್ಕಂಥ ಅಲೆಗಳು ಆತ್ಮನಲ್ಲಿ ಸತತವಾಗಿ ಹೇಳ್ತಾ ಇರ್ತವೆ ಅದು ಮೂಢಜೀವ ಪರಮಾತ್ಮನ ಮೇಲೆ ಆರೋಪಿಸಿ ಚಿತ್ರಿಸಿದ ಕಲ್ಪನಾ ಚಿತ್ರ ಮಾತ್ರ ಈ ಕಲ್ಪನೆಗಳು ಹಾಗೆಯೇ ಹೇಗೆ ಪ್ರತಿಯೊಂದು ಅಲೆಯೂ ಸಹ ಸಾಗರದಲ್ಲಿ ಇದ್ದು ಮತ್ತು ಸಾಗರದಲ್ಲಿಯೇ ಇದ್ದು ಸಮುದ್ರವನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರದೋ ಹಾಗೆಯೇ ಸೃಷ್ಟಿಯ ಪ್ರತಿಯೊಂದು ಅಲೆಯೂ ಸಹ ಪರಮಾತ್ಮನದ್ದು ಅವನಲ್ಲಿಯೇ ಇರುವುದು ಆಗಿ ಅವನಿಗಿಂತ ಬೇರೆ ಯಾವ ವಿಧವಾದ ಅಸ್ತಿತ್ವರಹಿತವೂ ಆದುದು ಆಗಿದೆ ಬೇರೆ ಅಸ್ತಿತ್ವ ಇಲ್ಲ ನಿಜವಾಗಿ ಸಮುದ್ರದ ಅಲೆ ಹೇಗೆಯೋ ಹಾಗೆ ಅಲೆ ಬೇರೆಯಾಗಿ ಕಂಡರೂ ಅದು ಸಮುದ್ರದ್ದೇ ಸಮುದ್ರದಲ್ಲೇ ಬಿಳ್ತದೆ ಪುನಃ ಸಮುದ್ರದಲ್ಲೇ ಏಳ್ತದೆ ಅದೇ ರೀತಿಯಲ್ಲಿ ಜೀವರು ಕೂಡ ಸಮಸ್ತ ಸೃಷ್ಟಿ ಕೂಡ ಅಂಥೇಳಿ ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಸಮುದ್ರವನ್ನು ಬಿಟ್ಟರೆ ಅಲೆ ಇದೆಯಾ ಅಲೆ ಮಾತ್ರ ಅಂತ ಸಾಧ್ಯ ಇದೆಯಾ ಎಲ್ಲಿ ಆಗದೆ ಸಮುದ್ರ ಇದ್ದರೆ ಮಾತ್ರ ಹಾಗಾಗಿ ಅದಕ್ಕೆ ಮೂಲವಾದ್ದು ಆತ್ಮ ಈ ಎಲ್ಲ ಮನಸ್ಸು ಚಿತ್ತ ಬುದ್ಧಿಗಳ ಒಂದು ಚಟುವಟಿಕೆಗಳಿಗೆ ದೇಹ ಇಂದ್ರಿಯಗಳ ಚಟುವಟಿಕೆಗಳಿಗೆ ಈ ಪರಮಾತ್ಮನೇ ದೇಶಕಾಲ ಕಾರಣಗಳಿಂದ ಪರಿಣಾಮವಿಲ್ಲದ ಸರ್ವಾಧಾರವೂ ಆದಂಥ ಆತ್ಮ ಪರಮಾತ್ಮನೇ ಆತ್ಮನಾಗಿದ್ದಾನೆ ಪ್ರತ್ಯೇಕ ಆತ್ಮನಾಗಿದ್ದಾನೆ ಪ್ರತ್ಯೇಕವಾಗಿ ಪ್ರತಿಯೊಂದು ಜೀವರೊಳಗೂ ಸಕಲ ವಸ್ತುಗಳಿಗೂ ಕ್ರಿಯೆಗಳಿಗೂ ಜ್ಯೋತಿ ಸ್ವರೂಪವಾದ ಚೇತನವೇ ಪರಮತತ್ವ ಹಾಗೆ ದುಃಖ ತರಂಗಗಳ ಮೇಲೆ ತರಂಗಗಳು ಬಂದರೂ ಸುಖ ಉಲ್ಲಾಸ ಉದಾಸೀನತೆ ಕೀರ್ತಿ ಲಾಭ ನಷ್ಟ ಮೊದಲಾದವು ಅಲೆ ಅಲೆಯಾಗಿ ಮನಸ್ಸಿನಲ್ಲಿ ಉದ್ಭವಿಸ್ತಾ ಇದ್ದರೂ ಇವೆಲ್ಲವನ್ನೂ ಅರಿಯುವ ಜ್ಞಾತೃವಿಗೆ ತಿಳಿಯುವಂಥವನು ಜ್ಞಾತ ಜ್ಞಾತ ಅಂತ ಹೇಳ್ತಾರೆ ಜ್ಞಾತೃಶ್ದ ಪಿತಾ ಪಿತೃಶಬ್ದ ಮಾತಾ ಮಾತೃಶಬ್ದ ಅದೇ ರೀತಿಯಲ್ಲಿ ಜ್ಞಾತ ಅನ್ನತಕ್ಕಂಥದ್ದು ಜ್ಞಾತೃ ರಿಕಾರ ಅಂತ ಶಬ್ದ ತಿಳಿಯುವವ ಅಂಥೇಳಿ ಕರ್ತ ಕರ್ತೃ ಹಾಗೆ ಇವೆಲ್ಲವನ್ನು ಅರಿಯತಕ್ಕಂಥ ಜ್ಞಾತೃವಿಗೆ ಈ ದುಃಖ ಸುಖ ಮುಂತಾದವುಗಳು ಅವುಗಳಿಂದ ಕುಂದಿಲ್ಲ ಜ್ಞಾತೃ ಯಾರು ಆತ್ಮನೇ ಅದಕ್ಕೆ ಕುಂದಿಲ್ಲ ಆತ್ಮನಿಗೆ ಅವನೇ ಜ್ಞಾತೃ ಅಂದರೆ ನಾನು ಎನ್ನತಕ್ಕಂಥದ್ದು ಅದೇ ನಿಜವಾಗಿ ಅಹಂ ಅಲ್ಲ ಅಹಂ ಎನ್ನತಕ್ಕಂಥದ್ದು ಅಂಥ ಕರ್ಣಗಳಲ್ಲಿ ಒಂದು ನಮ್ಮ ಒಳ ಇಂದ್ರಿಯಗಳಲ್ಲಿ ಅಂಥ ಒಂದು ಅಹಂ ಎನ್ನತಕ್ಕಂಥದ್ದು ಅದನ್ನೇ ನಾವು ನಾನು ನಾನು ಜೀವ ಅಂತೇಳಿ ಹೇಳ್ತಾ ಇದ್ದೀವಿ ಆ ಜೀವ ಹೋಗುವುದು ಅಂದರೆ ಅದನ್ನೇ ನಾವು ಹೇಳೋದು ಇಂದ್ರಿಯಗಳು ಜೀವ ಹೋಗತಕ್ಕಂಥ ಆದರೆ ಆತ್ಮನು ಎಲ್ಲಿಗೂ ಹೋಗುವುದು ಬರುವುದಿಲ್ಲ ಅಥವಾ ಆತ್ಮನಿಗೆ ಚೈ ನಾಶವಿಲ್ಲ ತಾನು ಪ್ರಕಾಶಿಸ್ತಾ ಇರತಕ್ಕಂತಹ ದುರ್ಘಟನೆಗಳಿಂದಾಗಿ ಸೂರ್ಯನೇಕೆ ಕುಂದಬೇಕು ಈಗ ಒಳ್ಳೆ ಘಟನೆಗಳು ಆಗ್ತವೆ ಜಗತ್ತಿನಲ್ಲಿ ಕೆಟ್ಟ ಘಟನೆಗಳು ನಡೀತಾ ಇರ್ತವೆ ಅದೆಲ್ಲವನ್ನೂ ಸೂರ್ಯನ ಒಂದೇ ರೀತಿಯಲ್ಲಿ ಪ್ರಕಾಶಿಸ್ತಾ ಇದ್ದಾನೆ ಸೂರ್ಯಪ್ರಕಾಶ ಕುಂದಿಲ್ಲ ಎಲ್ಲ ಕಡೆಗೂ ಒಂದೇ ರೀತಿ ಬೀಳ್ತಾಯಿದೆ ಅದರಿಂದ ಸೂರ್ಯನಿಗೆ ಏನಾದರೂ ಕುಂದಾಯ್ತ ಜಗತ್ತಿನಲ್ಲಿ ಏನೇನೋ ನಡೆದರೆ ಅಥವಾ ಒಳ್ಳೆಯ ಕಾರ್ಯಗಳಿಂದಾಗಿ ಏಕೆ ಉಲ್ಲಾಸ ಪಡಬೇಕು ಅವನಿಗೆ ಖುಷಿಯಾಯ್ತ ಒಳ್ಳೆ ಕಾರ್ಯ ಮಾಡಿದರೆ ಎಲ್ಲವೂ ಸಮಾನವಾಗಿ ಅವನು ಪ್ರಕಾಶಿಸ್ತಾ ಇರ್ತಾನೆ ಒಂದೇ ರೀತಿಯಲ್ಲಿ ನಾನೇ ಆತ್ಮ ನನ್ನ ಮನೋವೃತ್ತಿಯನ್ನು ಬೆಳಗುವವನು ನಾನೇ ನನ್ನ ಮನೋವೃತ್ತಿಗಳನ್ನು ಮನಸ್ಸಿನ ಯೋಚನೆಗಳನ್ನು ಬೆಳಗತಕ್ಕಂಥವ್ನು ಯಾರು ನಾನೇ ನನ್ನ ಮನಸ್ಸು ಅಂತ ಹೇಳ್ತೇವೆ ನೋಡಿ ನಾನೇ ಮನಸ್ಸಲ್ಲ ನಾನು ಯಾರು ಆತ್ಮ ನಾನು ಸುಖಿಯೋ ದುಃಖಿಯೋ ಅಂಥೇಳಿ ನಾನು ತಿಳಿಯುತ್ತೇನೆ ಆದರೆ ಅವೆಲ್ಲವೂ ನಾನು ಬೆಳಗಿಸುವ ನನ್ನ ಮನಸ್ಸಿನ ತರಂಗಗಳಷ್ಟೆ ನಾನು ಚೇತನದ ಬೆಳಕು ಮನಸ್ಸಿನ ಯಾವ ಸ್ಥಿತಿಯೂ ನನ್ನದ್ದಲ್ಲ ಇದು ಜ್ಞಾನೀಯ ಸತತವಾದ ಭಾವನೆ ಅಂಥೇಳಿ ಇಲ್ಲೇ ಈ ಶ್ಲೋಕದ ಬಗ್ಗೆ ಸ್ವಾಮಿ ಚಿನ್ಮಯಾನಂದರು ವಿಸ್ತೃತವಾಗಿ ಹೇಳ್ತಾ ಇದ್ದಾರೆ ಸ್ವಾಮಿ ಸಜ್ಜಾನಂದ ಸರಸ್ವತಿಯವರು ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ನಾನು ಮೊದಲಿಗೆ ಹೇಳಿದ್ದೇನೆ ಹೀಗೆ ಈ ಆತ್ಮ ಆತ್ಮದ ಯಥಾರ್ಥ ಜ್ಞಾನದ ಬಗ್ಗೆ ಇಲ್ಲಿ ಶಂಕರಾಚಾರ್ಯರು ಇಪ್ಪತ್ತಾರನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಇಪ್ಪತ್ತೇಳನೇ ದಿನ ನಾಳೆ ದಿವಸ ನೋಡೋಣ ಹರೇ ರಾಮ ಓಂ ತತ್ಸತ್